ಸುಗ್ಗಿಯೂ ಬಂದಿತು ಹಿಗ್ಗನೂ ತಂದಿತು ನಮ್ಮಯ ನಾಡಿನ ಜನಕ್ಕೆಲ್ಲ ನಮ್ಮಯ ನಾಡಿನ ಜನಕ್ಕೆಲ್ಲ ಸಗ್ಗದ ಸುಖವನ್ನು ನೀಡುತ್ತೈತಗೆ ದುಡಿಯಲು ಹಚ್ಚಿತು ದಿನವೆಲ್ಲ ದುಡಿಯಲು ಹಚ್ಚಿತು ದಿನವೆಲ್ಲಾ ಬೆಳಸಿಯ ತಿನ್ನು ಮಜ್ಜಿಗೆ ಕುಡಿಯೂತ ಇರುವರು ರೈತರು ಸುಖದಲ್ಲಿ ಇರುವರು ರೈತರು ಸುಖದಲ್ಲಿ ಜೋಳವಾ ಕೊಯ್ಯೂತ ಗೂಡನೂ ಹಾಕೋಸ ಕುಣಿವರು ರೈತರು ಹೊಲದಲ್ಲಿ ಕುಣಿವರು ರೈತರು ಹೊಲದಲ್ಲಿ ಕಣವನು ಕಡಿಯೂತ ನೀರನೂ ಹೊಡೆಯೂತ ಮೆಕಿಯಾ ಕುಣಿಯನ್ನು ಆಗೆಯುವರು. ಯು ವರು ತನೆಯನ್ನು ಬರೆಯುತ ಹೆಸರನ್ನು ಹೇಳೂತಾ ಗಂಪಿಯಾ ನೆರೆಯುತಾ ಒಗಯೂವರು ಹಂಸಿಯಾ ಒಡೆಯುತ ಸಂಕಿಯಾ ತೆಗೆಯುತ ಬೆಳಗಿನ ವರೆಗೋ ಹಾಡು ಗಾಡಿಯ ಊರಿನ ಕಡೆಗೆ ಓಡುವರು